ಗಣಪತಿಯನ್ನು ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ ಏನು ಬೇಡುವುದಿಲ್ಲ ನಿನ್ನ ಕು ಯೋನಿಗಳು ಬರಲಂಜೆ ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಳಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವನೇ ಕರುಣಿಸುವುದೆಮಗೆ ಮಹಾನುಭಾವ ಮುಹುರ್ಮುಹೋ ಪ್ರಾರ್ಥಿಸುವೆ ನಿನಿ ನನಗೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಹೀ ಯಾವುದೇ ಹೀನಯೋನಿ ಬಂದರೂ ಬರಲಿ ಪ್ರಾರಬ್ಧವನ್ನು ಉಂಡು ತೀರಿಸಿದಂತೆ ಆಗತ್ತೆ ಮತ್ತೆ ನನಗೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಿಗೆಲ್ಲೇ ಸಾಧನೆಗೆ ಯುಗ್ಯವಲ್ಲದೇ ಇರತಕ್ಕಂಥ ಕುಯ್ಯೋನಿ ಅಥವಾ ನೀಚ ಯೋನಿ ಪ್ರಾಪ್ತಿಯ ಯೋಗ ನನಗಿದೆ ಅಂತಾದರೆ ಅದಕ್ಕೆ ಮೊದಲೇ ಪ್ರಾಯಶ್ಚಿತ್ತ ಮಾಡಿಕೊಂಡು ಪರಿಹಾರ ಮಾಡೋಕ್ಕೆ ಶಕ್ಯವೂ ಇದೆ ಆದರೆ ತತ್ವಜ್ಞಾನ ಭಕ್ತಿ ವೈರಾಗ್ಯ ಇದು ಇಲ್ಲದೇ ಇದ್ದರೆ ಮತ್ತೆ ಉದ್ಧಾರದ ಆಸೆಗೆ ತಿಲಾಂಜಲಿಯನ್ನು ಬಿಡಬೇಕಾಗತ್ತೆ ಆದ್ದರಿಂದ ಸುಜ್ಞಾನವನ್ನೇ ನನಗೆ ಕೊಡುವಂಥ ಈ ಸುಜ್ಞಾನವನ್ನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಾದರೆ ಲಕ್ಷ್ಮೀದೇವಿ ಮುಖ್ಯ ಪ್ರಾಣನಿಗೆ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಎಲ್ಲ ತತ್ವಾಭಿಮಾನಿಗಳ ಸಹಿತನಾಗಿ ನನ್ನೊಳಗೆ ನಿಂತು ಸತ್ವಾದಿ ಗುಣಕಾರ್ಯವನ್ನು ತಾನೇ ಸ್ವತಂತ್ರವಾಗಿ ಮಾಡಿ ನನ್ನಿಂದ ಮಾಡಿಸ್ತಾನೆ ಗುಣಕಾರ್ಯ ಅಂದರೆ ನನ್ನ ಸ್ವರೂಪಯೋಗ್ಯತೆ ಹಾಗೂ ಪ್ರಾಚೀನ ಕರ್ಮಗಳಿಗೆ ಅನುಗುಣವಾಗಿ ಸಾತ್ವಿಕ ರಾಜಸ ಅಥವಾ ತಾಮಸ ಕರ್ಮವನ್ನು ಹರಿವಾಯಿಗಳು ನಮ್ಮ ಶರೀರದಲ್ಲಿ ನಿಂತು ಮಾಡಿ ಮಾಡಿಸ್ತಾರೆ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ನನಗೆ ಸುಜ್ಞಾನವನ್ನು ಕರುಣಿಸೋ ಮಹಾನುಭಾವ ನಾನು ಮತ್ತೆ ಮತ್ತೆ ನಿನಗೆ ಇದನ್ನೇ ಪ್ರಾರ್ಥನೆ ಮಾಡ್ತೀನಿ ವಿಷಯ ಸುಖದ ಅಪೇಕ್ಷೆಯನ್ನು ನನಗೇನೂ ಇಲ್ಲ ನಾನು ಅದು ಯಾವುದೂ ಕೂಡ ಬೇಡ್ತಾ ಇಲ್ಲ ಜ್ಞಾನಶೂನ್ಯವಾಗಿರ್ತಕ್ಕಂಥ ನಾಯಿ ನರಿ ಅಂತ ಕೆಟ್ಟ ಯೋನಿಗಳಲ್ಲಿ ಜನ್ಮ ಬಂದರೂ ಬರಲಿ ಅದನ್ನು ಬೇಡ ಅನ್ನ ತಿರಸ್ಕಾರ ಮಾಡ್ತಿಲ್ಲ ನನ್ನ ಪ್ರಾರಬ್ಧ ನಿಮಿತ್ತ ಅದು ಬರಲೇಬೇಕಾಗಿದೆ ಅಂತ ಆದರೆ ಬರಲಿ ಅದು ಅಪರಿಹಾರ್ಯ ನಾನು ತಪ್ಸೋದಕ್ಕೂ ಆಗೋಲ್ಲ ಅದನ್ನು ತಪ್ಪಿಸೋ ಅಂತ ನಿನ್ನ ಪ್ರಾರ್ಥನೆಯನ್ನು ಮಾಡ್ತಿಲ್ಲ ಅದಕ್ಕಾಗಿ ನಾನು ಭಯ ಇಲ್ಲ ಆದರೆ ಲಕ್ಷ್ಮೀ ಮತ್ತು ಮುಖ್ಯಪ್ರಾಣರ ಪತಿ ಭಗವಂತ ಎಲ್ಲ ತತ್ವಾಭಿಮಾನಿ ಸಹಿತರಾಗಿ ತ್ರಿಗುಣ ಕಾರ್ಯಗಳನ್ನು ತಾನೇ ನನ್ನ ಶರೀರದಲ್ಲಿ ನಿಂತು ಮಾಡಿ ಮಾಡಿಸ್ತಾನೆ ಎನ್ನುವ ಸುಜ್ಞಾನಕ್ಕೆ ಎಂದೂ ಚ್ಯುತಿ ಬರದಂತೆ ಅದನ್ನು ಕೊಟ್ಟು ನನಗೆ ಕರುಣಿಸು ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅರ್ಥ ಕೆಟ್ಟ ಜನ್ಮ ಬಂದರೂ ಚಿಂತೆ ಇಲ್ಲ ಕೆಟ್ಟ ಜ್ಞಾನ ಬರೆದಿರಲಿ ಅಂತ ಸುಜ್ಞಾನವನೇ ಕರುಣಿಸೋದೆ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ ಕರ್ಮಣಾ ಜ್ಞಾನ ಮಾತ್ರ ನೋತಿ ಜ್ಞಾನೇನೇ ಅಮೃತೀ ಭವತಿ ಜ್ಞಾನದಿಂದಲೇ ಮೋಕ್ಷ ಆದ್ದರಿಂದ ಸುಜ್ಞಾನವನ್ನು ಕರುಣಿಸುವುದು ಮಗೇ ಅಂತ ಆದ್ದರಿಂದ ಆ ರೀತಿಯಾಗಿರ್ತಕ್ಕಂಥ ಉತ್ತಮ ಸುಜ್ಞಾನ ಬರಬೇಕು ಅಂತಾದರೆ ಗಣಪತಿ ಮೊದಲಾಗಿರ್ತಕ್ಕಂಥ ಎಲ್ಲ ತತ್ವಾಭಿಮಾನಿ ದೇವತೆಗಳ ಅನುಗ್ರಹವೂ ಮುಖ್ಯ ಅನ್ನೋ ತತ್ವವನ್ನು ಇಲ್ಲಿ ಸೂಚನೆಯನ್ನು ಮಾಡ್ತಾರೆ ಇಂತಹ ಸುಜ್ಞಾನವನ್ನು ಕರುಣಿಸೋದ್ರ ಜೊತೆಗೆ ನನಗೆ ಬರ್ತಕ್ಕಂಥ ಅಹಂಕಾರಗಳನ್ನು ಪರಿಹಾರ ಮಾಡು ಸುಜ್ಞಾನ ಬಂದ ತ ಅಹಂಕಾರ ತನ್ನಿಂದ ತಾನೇ ನಮಗೆ ಅರಿವಿಲ್ಲದಂತೆ ಬಂದು ನಮ್ಮ ಸಾಧನೆಯನ್ನು ಹಾಳು ಮಾಡ್ತಾ ಇದೆ ಅಂಥ ಅಹಂಕಾರ ಮಮಕಾರಗಳನ್ನು ದೂರ ಮಾಡು ಅಂತ ಈಗ ಹದಿನೆಂಟನೇ ಪದ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ನಮೋ ನಮೋ ಗುರು ಬರ್ಯ ವಿಭುಧೋತ್ತಮ ವಿಭಿತ ನಿದ್ರ ಕಲ್ಪ ಧ್ರುವ ನೆನಪೆ ಭಜಕರಿಗೆ ಬಹುಗುಣ ಭರಿತ ಶುಭ ಚರಿತ ಉಮಯನಂದನ ಪರಿಹರಿಸು ಆಕ್ರಮಿಸಿ ದಣಿಸುತ್ತಿ ಅಲಿವು ಭವದೊಳಗೆ ಗಣೇಶ ಅಥವಾ ಗಣಪತಿ ನೀನು ಗುರುವರ್ಯ ಯಾಕೆಂದರೆ ನಮಗೆ ಗುರುಗಳಾಗಿ ಧರ್ಮ ಮಾರ್ಗದಲ್ಲಿ ಪ್ರೇರಕರಾಗಿರುವಂತ ತತ್ವಾಭಿಮಾನಿ ದೇವತೆಗಳಲ್ಲೂ ಗಣೇಶ ಒಬ್ಬ ಇದ್ದಾನೆ ದೇವನಾಗಿದ್ದರಿಂದ ವಿವರ್ಜಿತ ನಿದ್ರ ನಿದ್ರೆ ಇಲ್ಲದೇ ಇದ್ದವನು ಗಣಪತಿ ದೇವತೆಗಳು ಅನಿವಿಷರು ಅಂತ ಅವರು ಕಣ್ಣು ಮುಚ್ಚೋದೇ ಇಲ್ಲ ನಿದ್ದೆ ಮಾಡೋದೇ ಇಲ್ಲ ಅನಿದ್ರರು ಕಲ್ಪ ಎಲ್ಲ ಪುರುಷಾರ್ಥಗಳನ್ನು ಕೂಡ ಕೊಡುವಂಥವರು ಕಲ್ಪದ್ರಮ ನೆನಪೆ ಭಜಕರು ಜ್ಞಾನ ಭಕ್ತಿ ವೈರಾಗ್ಯ ಈ ಮೂರನ್ನು ಬೇಡದರೆ ಅವಶ್ಯವಾಗಿ ಕೊಡ್ತಾರೆ ಅವರು ಬಹುಗುಣಭರಿತ ಬಹುಗುಣಗಳಿಂದ ತುಂಬಿರ್ತಕ್ಕಂಥವ್ರು ಯಾಕೆ ಅಂದರೆ ಅಪರೋಕ್ಷ ಜ್ಞಾನಿಗಳಾಗಿದ್ದರಿಂದ ಅಜ್ಞಾನ ದುಃಖಾದಿ ಕಾಮಕ್ರೋಧಾದಿ ದೋಷಗಳಿಗೆ ಯಾವತ್ತೂ ವಶರಾಗುವವರಲ್ವೇ ಅಲ್ಲ ಎಲ್ಲೋ ಕೆಲವೊಮ್ಮೆ ಈ ದೋಷ ಕಂಡು ಅದು ಪ್ರಾರಬ್ಧ ವಶದಿಂದ ಹೊರತು ಅವರ ಮೋಕ್ಷ ಮಾರ್ಗಕ್ಕೆ ಎಂದೂ ಅಡೆತಡೆಯನ್ನು ಉಂಟು ಮಾಡೋದಿಲ್ಲ ಆದ್ದರಿಂದ ಅದು ದೋಷ ಅಂತ ಪರಿಗಣನೆ ಆಗೋದಿಲ್ಲ ಆದ್ದರಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಶುಭ ಚರಿತರು ಒಳ್ಳೆಯ ಸಚ್ಚಾರಿತ್ಯವನ್ನು ಹೊಂದಿರುವಂಥವರು ಅವರ ನಡತೆಗಳು ಕೆಲವೊಮ್ಮೆ ಅಶುಭ ಅಮಂಗಳಕರವಾಗಿ ಅಲ್ಲಲ್ಲಿ ಕಂಡು ಕೂಡ ಅದು ಕೊನೆಯಲ್ಲಿ ಹಿತಕರವಾಗೇ ಆಗತ್ತೆ ಇಂತಹ ಗುರುವರಿಯರಲ್ಲಿ ದಾಸರ ಬೇಡಿಕೆ ಏನು ನನ್ನಲ್ಲಿ ನನಗೇ ಗೊತ್ತಿಲ್ಲದಂತೆ ಮೂಡುವಂಥ ಅಹಂಕಾರ ಮಮಕಾರಗಳು ಸಾಧಕನಿಗೆ ಪರಮಶತ್ರುಗಳು ಅವುಗಳನ್ನು ಜೀವ ತಾನೇ ಅದನ್ನು ಪರಿಹಾರ ಮಾಡಿಕೊಳ್ಳೋದು ಅಸಾಧ್ಯ ಆದರೆ ಬರದೇ ಇದ್ದಂಗೆ ತಪ್ಪಿಸ್ಲಿಕ್ಕೆ ಅಪರಿಹಾರೀ ಅದು ಸಾಧ್ಯ ಇಲ್ಲ ಆದ್ದರಿಂದ ಅವುಗಳನ್ನು ನೀನೇ ಪರಿಹರಿಸಲಿಕ್ಕೆ ಸಮರ್ಥನಾಗಿದೆಯಾ ಆದ್ದರಿಂದ ಪರಿಹರಿಸು ಯಾಕೆ ಅಂದರೆ ಶತ್ರುಗಳು ಅಂದರೆ ನಮ್ಮ ಬುದ್ಧಿಯಾದಿ ಇಂದ್ರಿಯಗಳನ್ನು ಆಕ್ರಮಿಸಿ ಅಡ್ಡದಾರಿಗೆ ಸೆಳೆದು ನಮಗೆ ಶಕ್ತಿ ಹ್ರಾಸ ಮಾಡ್ತಾ ಇದೆ ಸಾಧನೆಯಲ್ಲಿ ನಮ್ಮ ಮನಸ್ಸು ಪ್ರವೃತ್ತಿಯನ್ನು ಮಾಡೋದಕ್ಕೆ ಅಡ್ಡಗಾಲಾಗಿ ನಿಂತಿದೆ ಬಿಡೋದೇ ಇಲ್ಲ ನಮ್ಮನ್ನು ಅದಕ್ಕಾಗಿ ನೀನದನ್ನು ಪರಿಹರಿಸೋ ವಿಭುದೋತ್ತಮ ಅಂದರೆ ವಿಶಿಷ್ಟ ವರ್ಗದ ದೇವತಾ ಗಣಕ್ಕೆ ಉತ್ತಮ ಅಂತ ಸರ್ವ ಅಂತ ಅರ್ಥ ಅಲ್ಲ ಹೇ ಉಭಿದ ಹೇ ಉತ್ತಮ ಅಂತ ಈ ರೀತಿಯಾಗಿ ಪದಚ್ಛೇದವನ್ನು ಮಾಡಿದರೆ ಅರ್ಥ ಸರಿ ಹೋಗುತ್ತೆ ಅಂತ ತಿಳಿಸ್ಕೊಡ್ತಾರೆ ಆದ್ದರಿಂದ ಅಹಂಕಾರ ಇದು ಬಂತು ಅಂತಾದರೆ ನಮ್ಮ ಬುದ್ಧಿ ಮೊದಲಾಗಿರ್ತಕ್ಕಂಥ ಎಲ್ಲ ಇಂದ್ರಿಯಗಳನ್ನು ಆಕ್ರಮಣ ಮಾಡಿ ನಮಗೆ ಶ್ರಮ ಉಂಟಾಗುವಂತೆ ಮಾಡುತ್ತೆ ಮತ್ತೆ ಮತ್ತೆ ಜನನ ಮರಣ ರೂಪವಾದ ಸಂಸಾರದಲ್ಲೇ ಬೀಳುವಂತೆ ಮಾಡ್ತಾಯಿದೆ ಆದ್ದರಿಂದ ನೀನು ಗುರುವರೆಯ ನನಗೆ ಸುಜ್ಞಾನವನ್ನು ಪರಿಪಾಲಿಸಿ ಈ ಅಹಂಕಾರ ಮಮಕಾರ ಮೊದಲಾಗಿರ್ತಕ್ಕಂಥದ್ದನ್ನೆಲ್ಲ ದೂರ ಮಾಡಿ ನನ್ನನ್ನು ರಕ್ಷಣೆ ಮಾಡು ಅವೆಲ್ಲ ನಮಗೆ ಅಂತಃತ್ರುಗಳು ನಮ್ಮೊಳಗೆ ಇದ್ದು ನಮ್ಮ ಸಾಧನೆಗೆ ಪ್ರತಿಬಂಧಕಗಳನ್ನು ಉಂಟು ಮಾಡುವಂಥದ್ದು ಆದ್ದರಿಂದ ಅದನ್ನು ಪರಿಹರಿಸಿ ಸುಜ್ಞಾನವನ್ನು ಕೊಟ್ಟು ಸತ್ಕರ್ಮಗಳ ಮೂಲಕ ತತ್ವಜ್ಞಾನ ಆಮೇಲೆ ಮೋಕ್ಷವನ್ನು ಅನುಗ್ರಹಿಸುವಂಥ ಅರ್ಥ ಪ್ರಾರ್ಥನೆಯನ್ನು ಮಾಡಬೇಕು ಅಂತ Te voy a estar.